ಮಸಿಗುಡಿಕೆ ಜೀವನ ಹೈಸ್ಕೂಲ್ ತರಗತಿಯಲ್ಲಿ ನನಗೆ ಪಾಠ ಹೇಳಿದವರಲ್ಲದಿದ್ದರೂ ನನ್ನ ಕೃತಜ್ಞತೆಗೆ ಪಾತ್ರರಾದ ಕೋಲಾರ ಹೈಸ್ಕೂಲಿನ ಇನ್ನೊಬ್ಬ ಮೇಸ್ಟರು ಗೋಪಾಲಕೃಷ್ಣ ರಾಯರು ಇವರು ಹಾಸ್ಟೆಲ್ನ ವಾರ್ಡನ್ ಆಗಿದ್ದರು ಹಾಗೆ ಇವರಿಗೂ ನನಗೂ ಪರಿಚಯ ಗೋಪಾಲಕೃಷ್ಣ ರಾಯರು ಇದ್ದ ಅಮೆರಿಕನ್ ಮಿಷನ್ ಅಮೆರಿಕನ್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 ಟೋಬರ್ನ್ ಎಂಬಾತ ಉಪನ್ಯಾಸ ರೂಪದಲ್ಲಿ ಪ್ರಚುರಪಡಿಸಿದ್ದನಂತೆ ನಾನು ಆ ಪ್ರಬಂಧವನ್ನು ಕನ್ನಡಿಸಿ ಗೋಪಾಲಕೃಷ್ಣ ರಾಯರಿಗೆ ಒಪ್ಪಿಸಿದೆ ನಾಲ್ಕೈದು ದಿನವಾದ ಮೇಲೆ ಗೋಪಾಲಕೃಷ್ಣ ರಾಯರು ನನ್ನನ್ನು ಕರೆದು ಐದು ರೂಪಾಯಿ ನೋಟನ್ನು ನನ್ನ ಮುಂದಿಟ್ಟು ಇದು ನಿನ್ನ ಕನ್ನಡ ತರ್ಜುಮೆಗೆ ಸಂಭಾವನೆ ಎಂದರು ನಾನು ಅವರನ್ನು ವಂದಿಸಿ ನಾನು ಹಸಿಳಿಗೆ ಕೊಡಬೇಕಾದ ಫಿಜಿಗಾಗಿ ಈ ಹಣವನ್ನು ದಾಖಲು ಮಾಡಿಕೊಳ್ಳಿ ಎಂದು ಬೀಡಿದೆ ಅವರು ಸಂತೋಷಪಟ್ಟು ಇನ್ನು ಮೇಲೆ ತಿಂಗಳು ತಿಂಗಳು ಹೀಗೆ ಮಾಡೋಣ ಸಾಧ್ಯವಾದರೆ ಎಂದರು ಅದರಂತೆ ಏಳೆಂಟು ತಿಂಗಳು ನಡೆಯಿತು ನನ್ನ ನನ್ನ ಜ್ಞಾಪಕ ಅಂದಿನಿಂದ ನನ್ನ ಮಸಿ ಕುಡಿಕೆಯ ಜೀವನ ಗೋಪಾಲಕೃಷ್ಣ ರಾಯರಿಗೆ ನನ್ನ ವಿಷಯದಲ್ಲಿ ತುಂಬಾ ಅಭಿಮಾನ ಅವರು ಆಗಾಗ ಬೆಳಗಿನ ಜಾವದಿಂದ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 ಅವನನ್ನು ನೋಡಿ ರಾತ್ರಿ ಎಲ್ಲಾ ಓದುತ್ತಾನೆಂದು ತೋರುತ್ತದೆ ಇಷ್ಟು ಸಲ ನೋಡಿದ್ದೇನೆ ಎಲ್ಲರೂ ಯಾವಾಗಲೂ ನಿದ್ದೆಯೇ ಇವನೊಬ್ಬ ರೂಮಿನಲ್ಲಿ ಮಾತ್ರ ಇವನೊಬ್ಬನ ರೂಮಿನಲ್ಲಿ ಮಾತ್ರ ಬೆಳಕಿರುತ್ತದೆ ಈ ಮಾತನ್ನು ಕೇಳಿ ನನ್ನ ಸ್ನೇಹಿತರು ಮರುಮಾತನಾಡಲಿಲ್ಲ ತಲೆ ನಿಂತಿದ್ದರು ಮರನೆಯ ದಿನ ಅವರು ನಿದ್ದೆ ಕೆಟ್ಟು ಗೋಪಾಲಕೃಷ್ಣ ಹೊತ್ತನ್ನು ಕಾದಿದ್ದು ಅವರು ಬಂದಾಗ ನನ್ನ ರೂಮಿಗೆ ಕರೆದುಕೊಂಡು ಬಂದರು ಲಾಂದ್ರರಿಯುತ್ತಿತ್ತು ನಾನು ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದೆ ನನಗೆ ಯಾವಾಗಲೂ ಗಾಢ ನಿದ್ರೆ ಗೋಪಾಲಕೃಷ್ಣ ರಾಯರು ಸಂದರ್ಭ ಹೇಗೆಂದು ನನಗೆ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 ಕುಕ್ಕ ಮಂಗಳಂ ನಾನು ಹೀಗೆ ತೂಕಳಿಸುತ್ತುದನ್ನು ನೋಡಿ ನನ್ನ ಅಜ್ಜಿಗೆ ಕನಿಕರ ನನ್ನ ತಂದೆಗೆ ಕೋಪ ನನ್ನ ತಂದೆ ಆತನ ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ಬಿಗಿಯುತ್ತಿದ್ದವರು ಹೀಗೆ ಪೆಟ್ಟು ತಿಂದು ಮಮಗನು ಅಳುತ್ತಾನಲ್ಲ ಎಂದು ನನ್ನ ಅಜ್ಜಿಗೆ ಸಂಕಟ ಮನೆಯಲ್ಲಿದ್ದ ಮಿಕವರಿಗೆ ಈ ವಿಷಯದಲ್ಲಿ ಲಕ್ಷ್ಯವಿಲ್ಲ ಅವರು ಒಂದು ಸಲ ನನ್ನ ಪರವಾಗಿ ಒಂದು ಸಲ ನನ್ನ ತಂದೆಯ ಪರವಾಗಿ ಮಾತನಾಡುವರು ಇದಕ್ಕೆ ಒಂದು ಉತ್ಪಾಯವನ್ನು ನನ್ನ ಅಜ್ಜಿ ಯೋಚಿಸಿದಳು ನನ್ನ ಮನೆಯಲ್ಲಿ ರಾತ್ರಿ ಫಲಹಾರದ ಜನ ನಾಲ್ವರು ಯಾವಾಗಲೂ ಇರುತ್ತಿದ್ದರು ಅವರಿಗಾಗಿ ಉಪ್ಪಿಟ್ಟು ತಪ್ಪಲೆ ರೊಟ್ಟಿ ಗೊಜ್ಜಿನ ಅವಲಕ್ಕಿ ಇತ್ಯಾದಿಗಳು ತಯಾರಾಗುತ್ತಿದ್ದವು ಆದ್ದರಿಂದ ನನ್ನ ನಿದ್ದೆಗೆ ಫಲಹಾರ ಸಾಮಗ್ರಿ ಮಾಡುವುದು ನನ್ನ ಅಜ್ಜಿಗೆ ಕಷ್ಟವಾಗಿರಲಿಲ್ಲ ನಡುವಿನಲ್ಲಿ ಸಂಜೆ ಏಳು ಗಂಟೆಗೆ ದೀಪಸ್ತಂಭದಲ್ಲಿ ಹೊಂಗೆ ಎಣ್ಣೆ ಹಾಕಿ ಬತ್ತಿ ಹೊತ್ತಿಸುವರು ನಾನು ಅದರ ಮುಂದೆ ಕೂಡತಕ್ಕದ್ದು ಐದಾರು ನಿಮಿಷಗಳೊಳಗಾಗಿ ಏನಾದರೂ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 ಮುಗಿದು ಹೋಗುವುದು ತಲೆ ಜಕಾಯಿಸುತ್ತಲೇ ಇರುವುದು ಉಪಾಯಾಂತರ ಈಗ ಇನ್ನೊಂದು ಥಿಯೂರಿ ಮಗು ಒಬ್ಬನೇ ಓದಬೇಕೆಂದರೆ ಬೇಸರ ಜೊತೆಗೆ ಇನ್ನೊಬ್ಬರಿದ್ದರೆ ಬೇಸರ ಹೋಗಿ ಎಚ್ಚರ ಬರುತ್ತದೆ ಈ ಥಿಯೂರಿಯಂತೆ ನನಗೆ ಒಬ್ಬ ಜೋತೆಗಾರರನ್ನು ಒದಗಿಸಿದರು ಆತ ಮಧ್ವಾರಾಯ ಮಗ ವರಾಹಮೂರ್ತಿ ಮಧ್ವರಾಯಾಚಾರ್ಯರು ಮಜ್ಜಿಗೆಹಳ್ಳಿ ಮಠದ ದಿವಾನರು ಅವರು ನಮ್ಮ ಮನೆಗೆ ಆಗಾಗ ಬಂದು ಹೋಗುತ್ತಿದ್ದುದುಂಟು ಆತ ನನ್ನ ಚಿಕ್ಕಂಜಿ ಚಿಕ್ಕಂಜಿ ಅಜ್ಜಂದಿರಿಗೆ ಸ್ನೇಹಿತರು ಆದ್ದರಿಂದ ಅದು ಒಳ್ಳೆಯ ಸಹವಾಸ ಮಹಾ ವರಾಹಮೂರ್ತಿ ತನ್ನ ಮನೆಯಲ್ಲಿ ಭೋಜನ ತೀರಿಸಿಕೊಂಡು ಎರಡೂವರೆ ಗಂಟೆ ಅಸುಮಾರಿಗೆ ನನ್ನ ಮನೆಗೆ ಬರತಕ್ಕದ್ದು ನಾವಿಬ್ಬರೂ ದೀಪದ ಮುಂದೆ ಕುಳಿತು ಪಾಠ ಮಾಡತಕ್ಕದ್ದು ವರಹಮೂರ್ತಿ ಪುಸ್ತಕವನ್ನು ಓದತಕ್ಕದ್ದು ನಾನು ಕಿವಿಯಿಂದ ಕೇಳಿ ಪಾಠ ಗ್ರಹಿಸತಕ್ಕದ್ದು ಇದು ಏರ್ಪಾಡು ವರಹಮೂರ್ತಿ ಆಚಾರ ಮಡಿಯಂತೆ ನಡೆಯುವವನು ಆದ ಕಾರಣ ಮುಸುರೆ ಪದಾರ್ಥ ಕೂಡದು ಮುಸುರೆ ಎಂದರೆ ನೀರು ಸೋಂಕಿ ಸೋಕಿ ಬೇಯಿಸಿದು ಉಪ್ಪಿಟ್ಟು ಇತ್ಯಾದಿ ಆದ್ದರಿಂದ ಈಗ ಎಲ್ಲಾ ಕರಿದ ಭಕ್ಷ್ಯಗಳು ಆರಾಳು ಸಂಡಿಗೆ ಚಕ್ಕುಲಿ ಕೊಡುಬಳೆ ಮುಚ್ಚೋರೆ ಇತ್ಯಾದಿಗಳು ಈ ಹಾಳು ಮುಚ್ಚೋರೆಯಿಂದಲೇ ನನ್ನ ಸೋದರತ್ಯ ಕವಿತೆಗೆ ಸ್ಪೂರ್ತಿ ಎರಡು ತಟೆಗಳಲ್ಲಿ ಈ ತಿಂಡಿಗಳಿರುತ್ತಿದ್ದವು ಪಾಪ ವರಹಮೂರ್ತಿಗೆ ಮಾನಭಯ ಅಥವಾ ಓದುತ್ತಲೇ ಇದ್ದ ಎರಡು ತಟೆಗಳನ್ನು ಖಾಲಿ ಮಾಡುವ ಜವಾಬ್ದಾರಿ ನನಗೆ ಬಂತು ಎರಡನೇ ಎಕ್ಸ್ಪೆರಿಮೆಂಟ್ ಹೀಗೆ ಮುಗಿಯಿತು ಅತೀನಿದ್ದೆ ಒಂದು ದಿನ ನನ್ನ ತಂದೆಗೆ ವಿಪರೀತ ಕೋಪ ಬಂದು ದೀಪದಲ್ಲಿದ್ದ ಹೊಂಗೆ ಎಣ್ಣೆಯನ್ನು ನನ್ನ ಕಣ್ಣಿಗೆ ಸವರಿಬಿಡುವುದಾಗಿ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 ಇವೆರಡೂ ನನ್ನ ತಂದೆಗೆ ಸರಿ ಬೀಳುದು ಇದನ್ನು ನೋಡಿ ಭ್ರಷ್ಟಗಿಷ್ಟ ಮೊದಲಾಗಿ ಹೀನಮಾನ ಬೈಯುತ್ತಿದ್ದರು ಹೀಗೆ ಭಗವಂತ ನನಗೆ ಕೊಟ್ಟಿದ್ದ ಸಂಗಾತಿ ನಿದ್ದೆ ನನ್ನ ತಂದೆ ಬದುಕಿದ್ದಾಗಲೇ ಭಗವಂತ ಅದನ್ನು ನನ್ನಿಂದ ಕರೆಸಿದುಕೊಂಡ ಬರಬಾರದಿದ್ದಾಗ ನಿದ್ದೆ ಬಂತು ಅದು ಬರಬೇಕಾದಾಗ ಇಲ್ಲ ಇದು ಶಿವನ ಅವಿವೇಕ ನಾನು ಎಲ್ ಎಸ್ ತರಗತಿಗೆ ಬಂದಾಗ ನನ್ನ ಅತಿನಿದೆಯ ಕಾರಣದಿಂದ ಓದಿಗೆ ಕೋತ ಆಗಿ ಪರೀಕ್ಷೆಯಲ್ಲಿ ನನಗೆ ಸೊನ್ನೆ ಬಿದ್ದಿತ್ತೆಂದು ಅವರ ಈ ಭೀತಿಯ ಕಾರಣದಿಂದ ನನಗೆ ಬೈಗಳು ಬೆದರಿಕೆಗಳು ಹೆಚ್ಚಾದವು ಆಗಾಗ ಪ್ರಹಾರವೂ ಆಗುತ್ತಿತ್ತು ಇದನ್ನೆಲ್ಲ ನೋಡುತ್ತಿದ್ದ ಕಾಶಿರಾಯರಿಗೂ ಅವರ ಭಾರ್ಯ ಭಾಗಿರಥಮ್ಮನವರಿಗೂ ತುಂಬಾ ಕಳವಳ ಕಾಶಿರಾಯರು ನನ್ನ ತಂದೆಯ ಆಪ್ತ ಸ್ನೇಹಿತರು ನಮ್ಮ ಮನೆಯ ಎದುರು ಮನೆಯಲ್ಲಿದ್ದರು ಅವರ ಉದ್ಯೋಗ ತಾಲೂಕು ಕಚೇರಿಯಲ್ಲಿ ಹಾಗೆ ಅವರಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ ನನಗೆ ಪೆಟ್ಟು ಬಿದ್ದದನ್ನು ನೋಡಿದರೆ ಭಾಗಿರತ್ಮನವರಿಗೆ ಅಳು ಬರುತ್ತಿತ್ತು ಅಷ್ಟರಲ್ಲಿ ಕಾಶಿರಾಯರಿಗೆ ಬೌರಿಂಗ್ ಪೇಟಿಗೆ ಬರ್ಗವಾಯಿತು ಅವರು ಅಲ್ಲಿಗೆ ಹೋದ ಒಂದು ತಿಂಗಳೊಳಗಾಗಿ ನನ್ನ ತಂದೆಗೆ ಕಾಗದ ಬರೆದು ಅವರನ್ನು ಬೌರಿಂಗ್ ಪೆರೆಯ ಪೇಟೆಗೆ ಕರೆಸಿಕೊಂಡರು ಒಂದು ತಲೆದಿಂಬನ್ನು ನನ್ನ ತಂದೆಯ ಕೈಗೆ ಕೊಟ್ಟು ಅದನ್ನು ನನಗೆ ಕೊಡತಕ್ಕ ಆ ತಲೆದಿಂಬಿನ ವಿಶೇಷ ಅದರ ನಡುವಣ ಭಾಗದ ಮೇಲೆ ತಲೆಯಬಾರ ಬಿದ್ದಾಗ ಅಲ್ಲಿಂದ ಕೋಯ್ಕೊಯಿಂಗ್ ಶಬ್ದ ಮಾಡುತ್ತಿದ್ದುದು ತಲೆದಿಂಬಿನ ಒಳಗಡೆ ಒಂದು ಮರದ ಚೌಕಟ್ಟಿನಲ್ಲಿ ಹತ್ತಿಯ ಅಥವಾ ಬಟ್ಟೆಯ ಚಿಂದಿಯ ನಡುವೆ ಒಂದು ಸ್ಪ್ರಿಂಗ್ ಜಂಪಕವನ್ನಿಟ್ಟಿತ್ತೆಂದು ತೋರುತ್ತದೆ ಅಂಥ ರಬ್ಬರ್ ಬೊಂಬೆಗಳು ಪೇಟೆಯಲ್ಲಿ ನೂರಾರು ಸಿಕ್ಕುತ್ತವೆ ಈಗ ಆಗ ಅಪರೂಪದ ವಸ್ತು ಆ ತಲೆದಿಂಬಿನ ಮೇಲೆ ನಾನು ತಲೆಯಿಟ್ಟು ಮಲಗಿದರೆ ಅದರ ಕೊನೆ ಕೊನೆ ಟರ್ಟರ್ ಶಬ್ದಗಳಿಂದ ನನ್ನ ನಿದ್ರೆಗೆ ಭಂಗವಾಗಿ ನಾನು ಎಚ್ಚೆತ್ತು ಓದು ಸಾಗಿಸಿಯೇನು ಎಂದು ಕಾಶಿರಾಯರು ಭಾಗೀರಥಮ್ಮನವರು ಅಂದಾಜು ಮಾಡಿ ಆ ತಲೆದಿಂಬನ್ನು ನನ್ನ ತಂದೆಗೆ ಕೊಟ್ಟು ಇನ್ನು ಮೇಲೆ ಅವರು ಇನ್ನು ಮೇಲೆ ಅವರು ರೇಗುವುದನ್ನು ನಿಲ್ಲಿಸಬಹುದು ಎಂದು ಹೇಳಿದರು ಕಾಶಿರಾಯರು ನನ್ನ ಅವಸ್ಥೆಯನ್ನು ಕುರಿತು ಯಾರೋ ಸ್ನೇಹಿತರಲ್ಲಿ ತಮ್ಮ ದುಃಖ ಹೇಳಿಕೊಂಡರಂತೆ ಆ ಸ್ನೇಹಿತರು ಈ ತರದಿಂಬಿನ ಮಹಿಮೆಯನ್ನು ಬಣ್ಣಿಸಿದರಂತೆ ಇದನ್ನು ಅವರು ಭಾಗೀರಥಮ್ಮನವರಿಗೆ ಹೇಳಿದ ಕೂಡಲೇ ಆಕೆ ಯಜಮಾನರನ್ನು ಒತ್ತಾಯ ಬೆಂಗಳೂರಿಗೆ ಹೋಗಿ ಹುಡುಕಾಡಿ ಆ ಸಾಮಾನನ್ನು ತಂದ ತರಿಸಿದ್ದಾಯಿತು ನನ್ನ ವಶಕ್ಕೆ ಬಂದ ಮೇಲೆ ಹತ್ತು ಹದಿನೈದು ದಿನ ಕಳೆದು ಕಾಶಿರಾಯರು ಮುಳುವಾಗಿಲಿಗೆ ಬಂದು ನನ್ನನ್ನು ವಿಚಾರಿಸಿದರು ನಾನು ಹೇಳಿದೆ ನಾನು ಒಳ್ಳೆಯ ದಿಂಬು ಇದು ಮಾವ ಚೆನ್ನಾಗಿ ನಿದ್ದೆ ಬರುತ್ತದೆ ಅದು ಎಬ್ಬಿಸುವುದಿಲ್ಲವೇ ಮನಿನನು ಅದು ಹೇಗೆ ಎಬ್ಬಿಸುತ್ತದೆ ಅದರ ಸದ್ದು ನನಗೆ ಕೇಳಿಸಿದರಲ್ಲವೇ ಹೀಗೆ ನನ್ನ ಬಂಡತನ ಚಿಕ್ಕಂದಿನಿಂದ ಅಭ್ಯಾಸವಾಗಿ ಬಂದಿರುವಂತಹದ್ದು